ತರಂಗ ವಿಶ್ವಾಮಿತ್ನಿಗೆ ಆಶ್ಚರ್ಯವಾಯಿತು ಆತನ ಇದುವರೆಗೂ ಕಾಣದ ಕೈಯನ್ನು ಕುರಿತು ಯೋಚಿಸುತ್ತಿರಲಿಲ್ಲ ಮೇನೆ ಕೈಯನ್ನು ಬೇಕೆಂದರೆ ಇಂಧನ ಪ್ರೀತಿಯನ್ನು ಸಂಪಾದಿಸಿಕೊಂಡು ತಾನು ಜೀವಾಂತ್ಯದವರೆಗೂ ಇಟ್ಟುಕೊಳ್ಳಬಹುದಾಗಿತ್ತು ಅಥವಾ ತಪೋಧನವನ್ನು ಕೊಟ್ಟು ಅವಳನ್ನು ಕೊಂಡುಕೊಳ್ಳಬಹುದಾಗಿತ್ತು ಆದರೂ ತಾನು ತೂಷ್ಣೀಮ್ ಇದ್ದು ಅವಳನ್ನು ಬಿಟ್ಟುಕೊಟ್ಟಿದ್ದ ಕೊಟ್ಟಿದ್ದಾನೆ ಅದು ಪಕ್ವವಾದ ಫಲವನ್ನು ಬಿಟ್ಟು ತನ್ನ ಪಾಡಿಗೆ ತಾನು ತೆಪ್ಪಗಿರುವ ಮರದಂತೆ ಇದಿಷ್ಟು ಆ ಕಾಣದ ಕೈಯ ಪ್ರಭಾವವೇ ಅದು ತನ್ನನ್ನು ನಡೆಸುತ್ತಿದ್ದೇತಿದೆಯೇ ಹಾಗಾದರೆ ಏಕೆ ಇದುವರೆಗೆ ಇದೇ ಏ ಮದನನು ಹೇಳಿದ ಅಹಂಕಾರದ ಬೆಳವಳಿಕೆ ಎಂದು ಏನೇನೋ ಯೋಚನೆಗಳ ಕಳದು ಕಳೆದು ಎಷ್ಟೋ ಕಳೆದು ಹೋಯಿತು ಹೊತ್ತು ನೆತ್ತಿಗಿರಿ ಪಡವಳತ್ತ ಇಳಿಯಿತು ಪಡುವಳು ಮೂಡಲಿಗೆ ಬಂತು ವಿಶ್ವಾಮಿತ್ರನು ಸುಖಾಸನದಲ್ಲಿ ಕುಳಿತಿದ್ದಾನೆ ಮಗುಲಲ್ಲಿ ಬಂದು ನಿಂತ ಜಿಂಕೆಯು ತನ್ನನ್ನು ತುರಿಸಬೇಕೆಂದು ಸನ್ನೆ ಮಾಡಿತು ಕೊಂಬಿನಿಂದ ಕೆರೆದು ತೋರಿಸಿತು ಏನೋ ಅಳಲನ್ನು ಬೀಳುಕೊಳ್ಳಬೇಕೆಂದೋ ಏನೋ ತೊಡೆಯ ಮೇಲೆ ಕುಳಿತು ಮುಖವನ್ನು ನೋಡಿ ಚಿಪ್ ಚಿಪ್ ಎಂದಿತು ಶಿಲಾಪ್ರತಿಮೆಯಂತಿದ್ದ ಆತನ ಮುಖದಲ್ಲಿ ತನಗೆ ಸರಿಯಾದ ಉತ್ತರವು ದೊರೆಯಲಿಲ್ಲವೆಂದೋ ಏನೋ ಅಷ್ಟು ಹೊತ್ತಿದ್ದು ಸರಿಯಾದ ಉಪಚಾರವು ದೊರೆಯಲಿಲ್ಲವೆಂದು ಕೋಪಗೊಂಡು ಹೊಟ್ಟು ಹೋಗುವಂತೆ ಅತಿಥಿಯಂತೆ ಎದ್ದು ಓಡಿ ಹೋಯಿತು ಹೌದು ಈ ಕಾಣದ ಕೈಯನ್ನು ಕಾಣಬೇಕು ಅದು ಇನ್ನು ಮುಂದೆ ನನ್ನ ತಪಸ್ಸಿನ ಗುರಿ ದೇವತೆಗಳನ್ನು ಕಂಡಿದ್ದಾಯಿತು ದೇವತೆಗಳು ಕೊಡುವ ಭಾಗ್ಯದ ಪರಮಾವಧಿಯನ್ನು ಕಂಡಿದ್ದಾಯಿತು ಇನ್ನು ಆಗಬೇಕಾದದ್ದೇನು ಕಾಣದ ಕೈ ಕಾಣುವುದೊಂದೇ ಕೆಲಸ ಅದಕ್ಕಾಗಿ ಮತ್ತೆ ಹಿಮಾಲಯ ಪರ್ವತದ ಕಂದರದಲ್ಲಿ ಗಿರಿನದಿಯೊಂದರ ಪಕ್ಕದ ಗುಹೆಯಲ್ಲಿ ಇದ್ದು ಬಿಡುವುದು ಅಷ್ಟರೊಳಗೆ ಬಹಿರ್ಮುಖವಾಯಿತು ಮತ್ತೆ ಮಗುವಿನ ಯೋಚನೆ ಬಂತು ಈ ಮಗುವಿಗೆ ಅನ್ನಪಾನ ಯೋಚನೆ ಇಲ್ಲದಿದ್ದರೂ ಉಪಚಾರ ಬೇಕು ಆ ಉಪಚಾರಕ್ಕೆ ನಾನು ನಿಂತರೆ ನನ್ನ ತಪಸ್ಸು ನಡೆಯುವುದಿಲ್ಲ ಏನು ಮಾಡುವುದು ಮೇನೆಗೆ ನನಗೆ ಒಪ್ಪಿಸಿದಂತೆ ನಾನು ಇದನ್ನು ಯಾರಿಗಾದರೂ ಒಪ್ಪಿಸಿ ಹೋಗಬಾರದೇಕೇ ಇದೇ ಮಾಲಿನ್ಯ ತೀರದಲ್ಲಿ ಎಷ್ಟೋ ಆಶ್ರಮಗಳಿವೆ ಅಲ್ಲಿರುವ ಮಹರ್ಷಿಗಳಲ್ಲಿ ಯಾರಾದರೊಬ್ಬರು ಇದನ್ನು ಒಪ್ಪಿಸಿ ಯಾರಾದರೂ ಒಬ್ಬರಿಗೆ ಇದನ್ನು ಒಪ್ಪಿಸುವುದು ಆದರೆ ಯಾರಿಗೆ ಒಪ್ಪಿಸಬೇಕು ಕಾಶ್ಯಪುರ ಆಶ್ರಮದಲ್ಲಿ ಕ್ಷತ್ರಿಯ ಕುಮಾರರು ಇರುತ್ತಾರೆ ಅದು ಬೇಡ ಆತ್ರೇಯರ ಆಶ್ರಮದಲ್ಲಿ ಅವಧೂತ ಸಂಪ್ರದಾಯ ಅವರ ಜಾತಿಯನ್ನು ಅವರು ಜಾತಿಯನ್ನು ಗೌರವಿಸುವವರಲ್ಲ ಮಾರೀಚರು ತಪಸ್ಸುಗಳಾದರೂ ಕಟ್ಟು ಕಿತ್ತವರು ಜಾಬಾಲಿಗಳು ನಾಸ್ತಿಕರು ಇನ್ನು ಕೊನೆ ಕೊನೆಯದು ಆ ಕಣ್ವರದು ಅವರು ಬ್ರಹ್ಮಚಾರಿ ಆದರೂ ವರ್ಣಾಶ್ರಮ ಧರ್ಮದ ಧರ್ಮದಲ್ಲಿ ಶ್ರದ್ಧೆಯಲ್ಲುವರು ಅವರು ಅಧಿಭೂತಕ್ಕಿಂತ ಅಧ್ಯಾತ್ಮವನ್ನು ಉಹಿಡಿದವರು ಅಲ್ಲಿರಲಿ ಅದೇ ಸರಿಯಾದ ಸ್ಥಳ ಅಲ್ಲದೆ ಆ ತಪವನ ನಗರಗಳ ಬಾಧಗೊಳಗ ಪಡೆದಷ್ಟು ದೂರವಾಗಿದೆ ಆ ಮಹರ್ಷಿಯು ನಮಗೆ ಬೇಕಾದವರು ಆ ವೇಳೆಗೆ ಸಂಜೆಯಾಗಿದೆ ಮೇನೆಗೆ ಹೊತ್ತು ಹೊತ್ತಿಗೆ ಸರಿಯಾದ ಅನ್ನಪಾನಗಳನ್ನು ಕೇಳುತ್ತಿದ್ದ ದೇಹ ಇಂದು ತನಗೆ ಹಸಿವಾಗಿದೆ ಬಾಯಾರಿಕೆಯಾಗಿದೆ ಎಂದು ಕೂಡ ಹೇಳಲಿಲ್ಲ ಕಾರಣವೇನು ಎಂದು ಯೋಚಿಸಿ ನೋಡಿದರೆ ತಿಳಿಯಿತು ಆಗ ಭೋಗಿನಿಯ ಸನ್ನಿಧಾನದಲ್ಲಿ ದೇಹವೂ ಭೋಗವನ್ನು ಬಯಸಿತು ಹೇಳಿದರೆ ಪ್ರಾರ್ಥನೆಯು ಅವಂಧ್ಯವಾಗುವುದೆಂದು ತಿಳಿದು ಕೇಳುತ್ತಿತ್ತು ಇಂದು ಆ ಭೋಗಿನಿಯ ಸನ್ನಿಧಿಯು ತಪ್ಪಿದೆ ಮಹರ್ಷಿಯ ಮನಸ್ಸು ತಪಸ್ಸಿಗೆ ಅಭಿಮುಖವಾಗಿದೆ ಇನ್ನು ತನ್ನನ್ನು ಕೇಳುವವರಾರು ನನ್ನ ಪ್ರಾರ್ಥನೆಯು ವಂಧ್ಯವಾಗುವಾಗುವುದು ಎಂದು ಸುಮ್ಮನಿದೆ ಸುಮ್ಮನಿದೆ ಅಲ್ಲದೆ ಮಗುವಿಗೆ ವಿಜೃಂಭಿತವಾಗಿ ಅಲ್ಲಿ ಸೋಮಶಕ್ತಿಗಾಗಿ ಇಳಿದು ಆ ಮಗುವಿಗೆ ಆಹಾರವಾದ ಪ್ರಾಣವು ತನ್ನ ಆಹಾರವನ್ನು ಹೊತ್ತು ಹೊತ್ತು ಹುಟ್ಟುವ ಮೊಳಕೆಯಂತಾಗಿ ತನ್ನ ಆಹಾರವನ್ನು ಅಲ್ಲಿಯೇ ಕಂಡಿದ್ದೆ ಮುಂದಿನ ನಿಂದು ಹವಿಸಿಲ್ಲದಿದ್ದರೂ ಜ್ವಲಿಸುತ್ತಿರುವ ಹವ್ಯವಾಹನಂತೆ ಪ್ರಾಣವು ತನ್ನ ಒಂದು ಭಾಗವನ್ನೇ ತಿಂದುಕೊಂಡು ಸೌಮ್ಯವಾಗಿ ಬೆಳಗುತ್ತಿರುವ ಪ್ರಾಣವನ್ನು ಕಂಡು ಆಶ್ಚರ್ಯಪಡುತ್ತಾನೆ ಆಶ್ಚರ್ಯದಲ್ಲಿ ಪ್ರಾಣಾರ್ಚೆಯನ್ನು ಕಂಡು ಒಂದು ಸಣ್ಣ ಪೂಜೆಯನ್ನು ಮಾಡಿ ಈ ನಿನ್ನ ರಹಸ್ಯವನ್ನು ತೋರಿಸಿಕೊಡು ಉಪಕಾರ ಮಾಡು ಕಾಪಾಡು ಎಂದು ಪ್ರಾರ್ಥಿಸಿದ್ದಾನೆ ಪ್ರಾಣಿಯು ಅಭಿಮುಖವಾಯಿತು ಮುಂದಿನ ನಾನು ಹಗಿಲು ಹಗಲಿರುಳು ನಿನ್ನ ನಿನ್ನಲ್ಲಿರುವನು ನೀನು ಇದುವರೆಗೂ ಇದುವರೆಗೂ ನನ್ನನ್ನು ಕಾಣಲಿಲ್ಲ ನೀನು ಉಂಡ ಊಟವನ್ನೆಲ್ಲ ಉಂಡು ನೀನು ಕುಡಿದ ಪಾನೀಯಗಳನ್ನೆಲ್ಲ ಕುಡಿದು ನೀನು ಪಟ್ಟ ಭೋಗಗಳನ್ನೆಲ್ಲ ಪಡೆದು ಒಳಗೆ ಕುಳಿತಿರುವ ನನ್ನನ್ನು ನೀನು ಇಂದು ಕಂಡು ಕಂಡು ನಿನಗೆ ದೇವತೆಗಳ ಅನುಗ್ರಹದ ಗ್ರಹದ ಫಲ ಮೇಣಿಕೆಯು ನಿನ್ನಲ್ಲಿ ಇದ್ದುದರ ಫಲವಾಗಿ ದೇವತೆಯು ಸಂಸರ್ಗದಿಂದ ದೇವತೆಯ ಸಂಸರ್ಗದಿಂದ ನೀನು ದೇವತೆಯಾದೆ ನಿನ್ನ ದೇಹವೆಂದು ಮಾನವೀಯವಾಗಿದ್ದರೂ ನೀನು ದೇವತೆಯಾಗಿರುವೆ ಆದ್ದರಿಂದಲೇ ನಾನು ನಿನಗೆ ದರ್ಶನ ಕೊಟ್ಟಿದ್ದು ನಾನು ನಿನ್ನಲ್ಲಿ ಪ್ರಸನ್ನವಾಗಿರುವುದೆಂದೇ ನಾನು ನಿನಗೆ ಇಂದು ದರ್ಶನ ಕೊಡುವನೆಂದೇ ದೇಹವನ್ನು ನೋಡದೆ ಮಾತಾಡ ಮಾತನಾಡಿದುದು ಮೆನಕೆಯನ್ನು ಬಿಟ್ಟೆಂದೇ ನಾನು ನಿನಗೆ ದರ್ಶನವಿತ್ತಿದ್ದುದು ಆದರೆ ನಾನು ನಾನೇ ಕೊನೆಯೆಂದುಕೊಳ್ಳಬೇಡ ಅನ್ನುವು ನಾನೇ ಅನ್ನಾದನು ನಾನೇ ಆದರೂ ನನ್ನ ಹಿಂದೆ ಯಾರಿರುವವರೋ ಅದನ್ನೂ ನೋಡು ನಿನ್ನ ಮೇಲಿನ ಅಭಿಮಾನದಿಂದ ಹೇಳುತ್ತಿರುವೇನೆ ನೀನು ಭೂಸುರನಾದೆ ಈಗ ನಿನ್ನ ಮೇಲಿನ ಭಾರ ಹೆಚ್ಚಾಯಿತು ಅದನ್ನು ಮರೆಯ ಮರೆಯಬೇಡ ಮದನನು ಹೇಳಿದುದು ಇದು ವಿಶ್ವಾಮಿತನು ಭೂಸುರನಾದರೆ ಮಹಾ ಬ್ರಾಹ್ಮಣನಾದಂತಲ್ಲವೇ ಎಂದು ಕೇಳಿದನು ಹುಚ್ಚ ಬ್ರಾಹ್ಮಣನೆಂದರೆ ಅಷ್ಟು ಸುಲಭವೇ ಭೂಸುರನಾಗುವುದೇನೋ ಮಹಾ ನನ್ನನ್ನು ಕಂಡವರೆಲ್ಲರೂ ಭೂಸುರರಾಗುವರು ಯಾರು ಬೇಕಾದರೂ ನನ್ನನ್ನು ಕಾಣುಬಹಯಬಹುದು ನಿನ್ನ ಪ್ರಶ್ನೆಗೆ ಉತ್ತರವನ್ನು ನನ್ನನ್ನು ಕೇಳಬೇಡ ನೀನೇ ಹುಡುಕಿಕೋ ವಿಶ್ವಾಮಿತನಿಗೂ ಮುಂದಕ್ಕೆ ಮನಸು ಬರಲಿಲ್ಲ ಆ ವೇಳೆಗೆ ಸಂಜೆಯಾಗುತ್ತಾ ಬಂದಿತು ವಿಶ್ವಾಮಿತ್ರನ ಮಗುವನ್ನು ಕರೆದುಕೊಂಡು ಹೋಗಿ ಕಣ್ಣರಲ್ಲಿ ಒಪ್ಪಿಸಿದನು ಅವರು ಹೌದು ಹೌದು ಈ ಮಗು ನಮಗೆ ಬೇಕಾಗಿತ್ತು ಎಂದು ವಿಶ್ವಾಸದಿಂದ ವಿಶ್ವಾಮಿ ಪುತ್ರಿಯನ್ನು ದತ್ತಪುತ್ರಿಯನ್ನಾಗಿ ಸ್ವೀಕರಿಸಿದರು ತ್ರಿಕಾಲಗ್ನರಾದ ಅವರು ವಿಶ್ವಾಮಿತನು ಬ್ರಾಹ್ಮಣನಾದರೆ ಎಂಬ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ ಆತನು ಅವರನ್ನು ಬಲವಂತ ಮಾಡಲಿಲ್ಲ